ಓರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ವಿಶು ವೇದಾಂತಪರಿಭಾಷಾ ಶ್ರೀ ಸಚ್ಚಿದಾನಂದೇನ ಸರಸ್ವತಿ ಸಂಯಮಿನಃ ಶ್ರೀ ಸಚ್ಚಿ ಸಚ್ಚಿದಾನಂದೇನ ಸರಸ್ವತಿ ಸ್ವಾಮೀಜಿಗಳು ಬರೆದಿರತಕ್ಕಂತಹ ವೇದಾಂತದ ಪರಿಭಾಷೆ ವಿಶುದ್ಧವೇದಾಂತದ ಸರಿಯಾದ ಪರಿಭಾಷೆ ವೇದಾಂತ ಶಬ್ದಗಳ ಪರಿಭಾಷೆಯನ್ನು ನೋಡ್ತಾ ಇದ್ದೇವೆ ಮೊದಲಿಗೆ ಶಂಕರ ಭಗವತ್ಪಾದ ಶರಣಾರ್ವಿಂದಗಳಿಗೆ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಚರಣ ತರಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ್ಮಣ್ಯ ಶರ್ಮಾರ ಚರಣ ಈಗ ಇವತ್ತು ವಿಶುದ್ಧ ವೇದಾಂತ ಪರಿಭಾಷ ಇದರಲ್ಲಿ ಇವತ್ತು ಎರಡನೇ ದಿವಸ ನಿನ್ನೆ ಪೀಠಿಗೆ ಅಥವಾ ಪ್ರಸ್ತಾವನೆಯನ್ನು ನೋಡಿದ್ದೇವೆ ಪ್ರಸ್ತಾವನಾ ವಿಜ್ಞಪ್ತಿ ಅಂಥೇಳಿ ಇವತ್ತು ಬ್ರಹ್ಮ ಮೊದಲನೆಯದು ಇದರಲ್ಲಿ ಶಬ್ದ ಯಾಕಂದರೆ ಬ್ರಹ್ಮಜ್ಞಾನಕ್ಕೆ ಬೇಕಾಗಿ ವೇದಾಂತ ಹೊರಟಿರತಕ್ಕಂಥದ್ದು ಹಾಗಾಗಿ ಇದರಲ್ಲಿ ವೇದಾಂತ ಪರಿಭಾಷೆಯಲ್ಲಿ ಮೊದಲಿಗೆ ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಬ್ರಹ್ಮದ ಬಗ್ಗೆ ಬ್ರಹ್ಮ ಅಂದರೆ ಏನು ಇದರ ಬಗ್ಗೆ ಮೊತ್ತ ಮೊದಲಾಗಿ ಹೇಳಿದ್ದಾರೆ ಸ್ವಾಮೀಜಿಯವರು ಪ್ರತ್ಯಶ ವಾಸ ಪರಮಾರ್ಥತತ್ವ ಪರ ಪ್ರತಿಷೇಧೈಕಗಮ್ಯ ದರ್ಶಯ ವೇದಾಂತ್ಯ ಅಥತ್ ಆ ದೇಶೋ ನೇತಿ ನೇತಿ ನ್ಯೆತಸ್ಮಿತ್ಯ ಪರಮಸ್ತಿ ಬೃಹದಾರಣ್ಯಕ್ ಎರಡು ಮೂರು ಆರು ಅನ್ಯದೇ ತದ್ವಿ ಅವಿತೀಕೋಪನ ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಥೈತ್ರಿಯ ಉಪನಿಷತ್ತು ಎರಡು ಒಂಬತ್ತು ಇತ್ಯ ಮಾದ್ಯಾ ಉಪನಿಷತ್ತುಗಳು ವೇದಾಂಥ ಆಮೇಲೆ ಸ್ಮೃತಯಶ್ಚ ನ ತನ್ನ ಸದುಚ್ಯತೆ ಗೀತೆಯನ್ನು ಸ್ಮೃತಿಯಲ್ಲಿ ಹೇಳಿದ್ದಾರೆ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಅಂತೇಳಿ ಹೇಳಿದರೂ ಒಂದು ಸ್ಮೃತಿ ಪ್ರಸ್ಥಾನಕ್ಕೆ ಅದನ್ನು ಸೇರಿಸ್ತಾರೆ ಅದು ಈ ಉಪನಿಷತ್ತುಗಳ ಸಾರರೂಪವನ್ನು ನೆನಪಿಸಿಕೊಂಡು ಭಗವಂತನು ಅರ್ಜುನನಿಗೆ ಉಪದೇಶ ಮಾಡಿದ್ದು ಹಾಗೆ ವ್ಯಾಸರು ಅದನ್ನು ಗ್ರಂಥರೂಪದಲ್ಲಿ ಮಹಾಭಾರತದಲ್ಲಿ ಪೂರ್ಣಿಸಿರತಕ್ಕಂಥದ್ದು ಹಾಗಾಗಿ ಅದು ಸ್ಮೃತಿ ಅಂಥೇಳಿ ನ ಸತ್ತದು ಗೀತೆ ಹದಿಮೂರು ಹನ್ನೆರಡು ಇತ್ಯಾದಿಯ ಅಂದರೆ ಪ್ರತ್ಯಸ್ತಮಿತ ಸರ್ವ ವಿಶೇಷ ಎಲ್ಲ ವಿಶೇಷಗಳು ಅಸ್ತಮ ಅಸ್ತಮಾನವನ್ನು ಹೊಂದಲು ಅಂದರೆ ಇಲ್ಲವಾಗಲು ತೋರದೇ ಇರಲು ಅಂದರೆ ನಿರ್ವಿಶೇಷವಾದದ್ದು ಅಂತೇಳಿ ಬ್ರಹ್ಮ ಎಲ್ಲ ವಿಶೇಷಗಳನ್ನು ಮೀರಿದ್ದು ವಿಶೇಷ ಅಂದರೆ ಒಂದೊಂದು ವಸ್ತುವಿಗೊಂದೊಂದು ವಿಶೇಷತೆ ಇದೆ ಅವೆಲ್ಲವನ್ನು ಮೀರಿದ ನಿರ್ವಿಶೇಷವಾದದ್ದು ಅಂದರೆ ಯಾವುದೇ ಆಕಾರ ಗುಣ ಸ್ವಭಾವ ಅಥವಾ ಇವೆಲ್ಲವನ್ನು ಮೀರಿರ್ತಕ್ಕಂಥದ್ದು ವರ್ಣ ಇತ್ಯಾದಿಗಳನ್ನು ಯಾವ ವಿಶೇಷಗಳು ಇಲ್ಲದೇ ಇರತಕ್ಕಂಥ ಪ್ರತಿ ಅಸ್ತಮಿತ ಪ್ರತ್ಯಸ್ತಮಿತ ಸರ್ವವಿಶೇಷ ಎಲ್ಲ ವಿಶೇಷಗಳನ್ನು ಮೀರಿದ್ದು ವಿಶೇಷಗಳಿಲ್ಲದೇ ಇರತಕ್ಕಂಥ ನಿರ್ವಿಶೇಷವಾದದ್ದು ವಾಂಗ್ ಮನಸ್ಸಾತೀತಂ ವಾಕು ಮತ್ತು ಮನಸ್ಸುಗಳಿಗೆ ಅತೀತವಾದದ್ದು ನಿಲುಕದ್ದು ಮಾತು ಮತ್ತು ಮನಸ್ಸುಗಳಿಗೆ ಮಾತಿನಲ್ಲಿ ವರ್ಣಿಸಲಾಗದ್ದು ಮನಸ್ಸಿನಿಂದ ಚಿಂತಿಸಲು ಊಹ್ಯ ಊಹಿಸಲು ಆಗದ ಕಲ್ಪಿಸಲು ಆಗದೇ ಇರತಕ್ಕಂಥ ತತ್ವ ಪರಮಾರ್ಥ ತತ್ವಂ ಅಂತಹ ಪರಮಾರ್ಥ ತತ್ವ ಅದು ಪರಮಾರ್ಥ ಅಂದರೆ ಯಾವುದು ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೋಕ್ಷ ಪರಮಾರ್ಥ ಶ್ರೇಷ್ಠವಾದಂಥದು ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳಲ್ಲಿ ಅರ್ಥಗಳು ಅಂದರೆ ಏನೇನು ಅರ್ಥಿಸ ಅರ್ಥಮ್ ಅಂದರೆ ಏನೇನ ಬಯಸಬೇಕು ಮನುಷ್ಯನಾದವ ಅದು ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷ ಅದರಲ್ಲಿ ಪರಮಾರ್ಥ ಯಾವುದು ಮೋಕ್ಷ ಅಂತಹ ಪರಮಾರ್ಥ ತತ್ವ ಮೋಕ್ಷತತ್ವ ಅದೇ ಬ್ರಹ್ಮ ಅಂಥೇಳಿ ಪರಪ್ರತಿಷೇಧೈಕಗಮ್ಯಂ ಬೇರೆಲ್ಲ ಇತರ ಎಲ್ಲವನ್ನು ನಿಷೇಧಿಸುತ್ತಾ ಪ್ರತಿಷೇಧಿಸುತ್ತಾ ಮಾತ್ರ ಪ್ರತಿಷೇಧಿಸಲು ನಿಷೇಧಿಸಲು ಮಾತ್ರ ಬೇರೆಲ್ಲವನ್ನು ಅಲ್ಲ ಅಲ್ಲ ಅಂತ ಹೇಳಿ ಹೇಳುತ್ತಲೇ ಕೊನೆಗೆ ಸಿಗತಕ್ಕಂಥದ್ದು ಅದೊಂದರಿಂದಲೇ ಸಿಗತಕ್ಕಂಥದ್ದು ಬ್ರಹ್ಮ ಅಂತೇಳಿ ದರ್ಶಯಂತಿ ವೇದಾಂತಹ ಎಂಬುದಾಗಿ ವೇದಾಂತಗಳು ತೋರಿಸ್ತವೆ ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾರೆ ಹೇಗೆ ತೋರಿಸ್ತಾ ಇವೆ ವೇದಾಂತಗಳು ಅಂದರೆ ವೇದಾಂತಗಳು ಅಂದರೆ ವೇದದ ಅಂತ್ಯಭಾಗದ ಉಪನಿಷತ್ತುಗಳು ಮೊದಲಿಗೆ ಬೃಹದಾರಣ್ಯಕ ಉಪನಿಷತ್ತಿನ ಎರಡು ಮೂರು ಆರು ಇಲ್ಲಿ ಹೇಳ್ತದೆ ಅಥಾಥ ಅಥ ಅಥ ಆದೇಶೋ ಆದೇಶ ಏನು ಅಂಥೇಳಿ ಬಳಿಕ ಅಥ ಅಂದರೆ ಮಂಗಲಸೂಚಕ ಅದು ಅತಃ ಆದ್ದರಿಂದ ಅಥ ಅತಃ ಅಂತಿ ಉಪರ್ತದೆ ಸಾಮಾನ್ಯವಾಗಿ ಉಪನಿಷತ್ತುಗಳಲ್ಲಿ ಇತ್ಯಾದಿಗಳಲ್ಲಿ ಅಥ ಅಂದರೆ ಇನ್ನೊಂದು ಬಳಿಕ ಯಾವುದರ ಬಳಿಕ ಸಾಧನ ಚತುಷ್ಟಯ ಸಂಪನ್ನತೆಯ ಬಳಿಕ ನಿತ್ಯಾನಿತ್ಯ ವಿವೇಕ ಇಹಾಮತ್ರ ಬಲಭೋಗ ವಿರಾಗ ಶಮದ ಷಟ್ ಸಂಪತ್ತಿ ಯಾವುದದು ಷಟ್ ಸಂಪತ್ತಿಗಳು ಮತ್ತು ಮುಕ್ಷತ್ವ ಹಾಗೆ ನಾಲ್ಕು ಈ ಶಮ ತಮ ತಿಕ್ಷ ಶ್ರದ್ಧಾ ಉಪರತಿ ಮತ್ತು ಸಮಾಧಾನ ಅಂಥೇಳಿ ಆರು ಷಟ್ ಸಂಪತ್ತಿ ಹೀಗೆ ಸಾಧನ ಚತುಷ್ಟಯ ಅಂದರೆ ನಾಲ್ಕು ನಿತ್ಯಾನಿತ್ಯ ವಿವೇಕ ಇಹಾಮೂತ್ರ ಫಲಭೋಗ ವಿರಾಗ ಸಮಟ್ಸಂಪತ್ತಿ ಮೋಕ್ಷತ್ವ ಹೀಗೆ ಇವುಗಳ ಸಿದ್ಧಿಯಾದ ನಂತರ ಒಬ್ಬ ವ್ಯಕ್ತಿಗೆ ಅಥ ಆ ಬಳಿಕ ಅಥ ಯಾವುದರಿಂದ ಇವಿಷ್ಟ ಆದ ನಮ್ಮ ಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ಅವಿಷ್ಟಿ ಇರುವ ಕಾರಣದಿಂದಾಗಿ ಸಾಧಾರಣ ಚತುಷ್ಟ ಸಂಪನ್ನತೆ ಇರುವ ಕಾರಣದಿಂದಾಗಿ ಆದೇಶ ಈ ಆದೇಶ ಯಾಕೆ ಬ್ರಹ್ಮವನ್ನು ತಿಳಿಲಿಕ್ಕೆ ಬ್ರಹ್ಮವೇ ಪರಮಾರ್ಥವಾದ ಕಾರಣ ಏನು ಅಂತ ಆದೇಶ ಉಪನಿಷತ್ತಿನದ್ದು ನೇತಿ ನೇತಿ ನ ಇತಿ ನ ಇತಿ ಇದಲ್ಲ ಅದಲ್ಲ ನಹಿ ನೇತ್ಯ ಪರಮಸ್ತಿಂತೇವಾ ಇದಕ್ಕಿಂತ ಬೇರೆಯಾದ ಶ್ರೇಷ್ಠವಾದದ್ದು ಇನ್ನೊಂದು ಇಲ್ಲ ಎನ್ನುವಂಥದ್ದೇ ಬ್ರಹ್ಮ ಅಂಥೇಳಿ ಬೃಹದಾರಣೆ ಉಪನಿಷತ್ತು ಹೇಳ್ತದೆ ಅನ್ಯದೇವ ತದ್ ವಿಧಿತಾದಥೋ ಅವಿದಿತಾದಧಿ ಅಂದರೆ ಕೇನೋ ಉಪರಿಷತ್ತು ಒಂದು ನಾಲ್ಕರಲ್ಲಿ ಹೇಳ್ತದೆ ಅಂದರೆ ಅನ್ಯತ್ ಎ ಅದು ಯಾವುದು ಬೇರೆ ಯಾವುದಕ್ಕಿಂತ ವಿಧಿತಾತ್ ಅಥ ಅವಿತಾ ಅಧಿ ತಿಳಿದಿರುವುದಕ್ಕಿಂತಲೂ ತಿಳಿಯದೇ ಇರುವುದಕ್ಕಿಂತಲೂ ಆಶ್ರಯ ರೂಪವಾದದ್ದು ಯಾವುದೋ ಮೂಲ ಯಾವುದೋ ಅಂತಹ ಬೇರೆ ಆಗಿರತಕ್ಕಂಥದ್ದೇ ಇದು ಯಾವುದು ಬ್ರಹ್ಮ ಇನ್ನು ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂದರೆ ಧೈತ್ರಿಯ ಉಪನಿಷತ್ ಎರಡು ಒಂಬತ್ತು ಈ ರೀತಿಯಾದವುಗಳು ಮುಂತಾದವುಗಳು ಅಂತಲೇ ಹೇಳ್ತಾರೆ ಉಪನಿಷತ್ತುಗಳ ಉದಾಹರಣೆಗಳು ಅದರಲ್ಲಿ ಯಥ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಯಾವುದರಿಂದ ಯಾವ ಬ್ರಹ್ಮತತ್ವದಿಂದ ಮಾತುಗಳು ಕೂಡ ಹಿಂದಿರುಗ್ತವೋ ಅಂದರೆ ಅಲ್ಲಿವರೆಗೆ ತಲುಪೋದಿಲ್ಲ ಮಾತುಗಳು ಅಪ್ರಾಪ್ಯ ಮನಸಾಸಹ ಅದನ್ನು ಹೊಂದದೆ ಅಂದರೆ ಮಾತುಗಳಿಗೆ ಅದು ನಿಲ್ಕೋದಿಲ್ಲ ಮನಸಾಸ ಮನಸ್ಸಿಗೂ ನಿಲ್ಪದಿಲ್ಲ ಅಂತೇಳಿ ಬ್ರಹ್ಮ ಅದೇ ಬ್ರಹ್ಮತತ್ವ ಸ್ಮೃತ ಎಷ್ಟ ಸ್ಮೃತಿಗಳು ಸ್ಮೃತಿ ಪ್ರಸ್ಥಾನವಾದಂಥ ಗೀತೆ ಭಗವದ್ಗೀತೆ ಹದಿಮೂರು ಹನ್ನೆರಡು ಹದಿಮೂರನೇ ಅಧ್ಯಾಯ ಹನ್ನೆರಡನೇ ಶ್ಲೋಕದಲ್ಲಿ ಹೇಳ್ತದೆ ನ ಸತ್ತನ್ನ ಸದು ಅದು ಸತ್ತು ಅಲ್ಲ ಅಸತ್ತು ಅಲ್ಲ ಅಂತೇಳಿ ಹೇಳ್ತದೆ ಹೇಳಲ್ಪಡ್ತದೆ ಸತ್ ಅಂದರೆ ವ್ಯಕ್ತವಾದದ್ದು ಅಂತೇಳಿ ಅರ್ಥ ಅಸತ್ ಅಂದರೆ ಅವ್ಯಕ್ತವಾದದ್ದು ಅಂತೇಳಿ ಅರ್ಥ ವ್ಯಕ್ತವಾಗಿರ್ತಕ್ಕಂಥದ್ದು ಅವ್ಯಕ್ತವಾಗಿರ್ತಕ್ಕಂಥದ್ದು ಒಂದು ಅರ್ಥ ಇನ್ನೊಂದು ಸತ್ ಅಂದರೆ ಇರು ಅಂಥದ್ದು ಅಸತ್ ಅಂದರೆ ಇಲ್ಲದೆ ಇರತಕ್ಕಂಥದ್ದು ಸತ್ ಅಸತ್ ಇವೆರಡೂ ಅಲ್ಲದೇ ಇರತಕ್ಕಂಥದ್ದದು ಯಾವುದು ಬ್ರಹ್ಮ ಅಂಥೇಳಿ ಗೀತೆ ಹೇಳ್ತದೆ ಹೀಗೆ ಮುಂದೆ ಪ್ರಪಂಚೋಪಶಮಸ್ವರೂಪತ್ವದೇವೇದಂ ತತ್ವ ಪ್ರಪಂಚ ಉಪಶಮಸ್ವರೂಪತ್ವಾ ಇದಂ ತತ್ವ ಜಾತಿ ದ್ರವ್ಯಗುಣಕ್ರಿಯಸಂಧಲಕ್ಷಣನ ಆಶ್ರಿ ಪ್ರವರ್ತಮೃತ್ ಶುಕ್ಲ ಪಾಚಕೋಕ ಅತವ ಮನಸ ಪ್ರತ್ಯ್ಯತೆ ತತ್ ಸಹ ಹಿ ಪ್ರವೃತ್ತ ಶಬ್ ಪ್ರತ್ಯೋಕೆ ಸಹ ಹಿ ಪ್ರವೃತ್ತಿ ಶೋಸ್ ಸ್ವಲ್ಪ ದೃಷ್ಟೋಕೆ ಯಶ್ಯೆಂ ಜ್ಞಾನ ವಿಜ್ಞಾನ ಆನಂದ ಸತ್ ಬ್ರಹ್ಮ ಆತ್ಮ ಇಖ ಶಬ್ದ ತಧ್ಯಾತ ಉಪಾಧಿಶ್ ತರ್ದಿಶ್ಯೆ ಸಾಕ್ಷಾತ್ ಯಥೋತೇತಃ ಯನ ಸ್ವಲ್ಪ ಸ್ವೂಪವ ನಿರ್ದಿೀಕ್ಷ ತಯಮೇವಾಭ್ಯುಪಾಯ ಪ್ರತಿಷೇಧದ್ವರೆನರ್ದೇಶ್ಯಕೋಪನಿಷತ್ತು ಎರಡು ಮೂರು ಆರು ಅಸ್ಥೂಲಮನಸ್ವೀರ್ಘಮಲೋಹಿತಮಸ್ನೇಹಾತ ಅಯುವನಾಕಾಶ ಅಸಂಗ ಅರಸಮಗಂಧಮಕ್ಷ ಅಚಕ್ಷುಷ್ಕೋತ್ರಗಮನ ಅತೆಜಸ್ಕಾಣ ಅಸುಖಮ ಅಮಾತ್ರ ಅನಂತರವ ಅನಂತರಂ ಅಬಾಹ್ಯಂ ಅಂತೇಳಿ ಗೃಹ ಧಾರಣ್ಯ ಉಪನಿಷತ್ತು ಮೂರು ಎಂಟು ಎಂಟು ಹೇಳ್ತದೆ ಅಪೂರ್ವ ಅನಪರ ಅಪೂರ್ವ ಅನಪರಂ ಅನಂತರ ಅಬಾಹ್ಯ ಅಂತೇಳಿ ಗೃಹದಾರಣ್ಯಕೋಪನಿಷತ್ತು ಎರಡು ಐದು ಹತ್ತೊಂಬತ್ತು ಇತ್ಯಾದಿ ಶ್ರತಿಷು ತೀರಿ ಇದು ವಿಚಾರ ಅಂದರೆ ಪ್ರಪಂಚೋಪಶಮಸ್ವರೂಪತ್ವಾ ಇದಂ ಪ್ರಪಂಚೋಪಶಮತ್ವಾ ಪ್ರಪಂಚೋಪಶಮಸ್ವರೂಪತ್ವಾಂ ತತ್ವ ಈ ಬ್ರಹ್ಮತತ್ವವು ಪ್ರಪಂಚವನ್ನು ಉಪಶಮನಗೊಳಿಸತಕ್ಕಂತಹ ಸ್ವರೂಪವುಳ್ಳದ್ದಾಗಿದೆ ಅಂದರೆ ಪ್ರಪಂಚೌಮಿಥ್ಯೆ ಅಂತೇಳಿ ತೋರಿಕೊಡತಕ್ಕಂತಹ ತತ್ವ ಯಾವುದು ಬ್ರಹ್ಮತತ್ವ ಜಾತಿ ದ್ರವ್ಯ ಸಂಬಂಧ ಲಕ್ಷಣ ನಿಮಿತ್ತ ಆಶ್ರಿತ್ಯ ಅಂತಹ ಪರತತ್ವವಾದಂತಹ ಬ್ರಹ್ಮತತ್ವವು ಜಾತಿ ಬೇರೆ ಬೇರೆ ವಿಧವಾದಂಥದ್ದು ಜಾತಿ ದ್ರವ್ಯ ಜಾತಿ ಅಂದರೆ ಹುಟ್ಟಿಗೆ ಸಂಬಂಧಪಟ್ಟದು ಬೇರೆ ಬೇರೆ ರೀತಿಯಾದ ಹುಟ್ಟುಗಳು ಇರ್ತವೆಲ್ಲ ಜನ್ಮ ಆಮೇಲೆ ದ್ರವ್ಯ ವಸ್ತುಗಳು ಬೇರೆ ಬೇರೆ ರೀತಿಯ ಪದಾರ್ಥಗಳು ಗುಣ ಸತ್ವರಜತಮ ಇತ್ಯಾದಿಗಳು ದ್ರವ್ಯ ಘನದ್ರವಾನಿಲ ದ್ರವ ಇತ್ಯಾದಿಗಳು ಜಾತಿಯಲ್ಲಿ ಯಾವ ಜಾತಿಯು ಆಗುವುದು ಬೇರೆ ಬೇರೆ ವಸ್ತುಗಳು ಬ್ರಹ್ಮಕ್ಷತ್ರ ವೈಶ್ಯೂದ್ರಾದಿ ಜಾತಿಗಳು ಅಂತ ತಕ್ಕೊಂಡ್ರೆ ಆಮೇಲೆ ದ್ರವ್ಯದಲ್ಲಿ ಸತ್ ಘನ ದ್ರವ ಅನಿಲ್ಲ ಗುಣದಲ್ಲಿ ಕ್ರಿಯಾ ಸಂಬಂಧ ಲಕ್ಷಣ ನಿಮಿತ್ತನೇ ಆಶ್ರಿತ್ಯ ಹಾಗೆಯೇ ಕ್ರಿಯಾ ಕ್ರಿಯಾಸಂಬಂಧ ಲಕ್ಷಣಗಳು ಬೇರೆ ಬೇರೆ ಈ ನಿಮಿತ್ತಗಳನ್ನು ಆಶ್ರಯಿಸಿ ಪ್ರವರ್ತಮಾನ ಶಬ್ದಾನ ನ ಭವತಿ ಅಂದ್ರೆ ಈ ಪರಮತತ್ವವು ವ್ಯಾವಹಾರಿಕವಾಗಿ ಯಾವುದು ಪ್ರಚಲಿತವಾಗಿದೆಯೋ ಅಂತಹ ಶಬ್ದಗಳಿಗೆ ವಿಷಯವಾಗುವುದಿಲ್ಲ ಅಂದರೆ ಆ ಶಬ್ದಗಳು ಈ ಬ್ರಹ್ಮವನ್ನು ಹೇಳುವುದಿಲ್ಲ ಯಾವುದು ಗೌ ಗೋವು ಮೃತ್ ಮಣ್ಣು ಶುಕ್ಲಹ, ಅಂದರೆ ರೇತಸು, ಪಾಚಕಹ, ಅಗ್ನಿ ಅಥವಾ ಅಡಿಯವ ಅಂತೂ ಧನಿ ಅಂದರೆ ಹಣವಂತ ಅಂದರೆ ಇಲ್ಲಿ ಗೌಹು ಅಂದರೆ ಜಾತಿ ಆಯಿತು ಮೃತ ಅಂದರೆ ದ್ರವ್ಯ ಉದಾಹರಣೆ ಒಂದೊಂದು ಗುಣಕ್ಕೆ ಶುಕ್ಲ ಅಂದರೆ ಬಿಳಿ ಅಂಥೇಳಿ ಆಮೇಲೆ ಕ್ರಿಯಾ ಸಂಬಂಧ ಪಾಚಕ ಅಂದರೆ ಅಡಿಗೆ ಮಾಡುವ ಅಥವಾ ಬೇಯಿಸುವ ಸಂಬಂಧ ಲಕ್ಷಣ ಧನಿ ಧನವಾನ್ ಹಣ ಇರುವ ಕಾರಣ ಹಣದ ಸಂಬಂಧವೇ ಅವನು ಧನಿ ಅಂತ ಎನಿಸ್ಕೊಳ್ತಾನೆ ಧನಿಕ ಅಂತೇಳಿ ಹೀಗೆ ಇಂತಹ ಇವುಗಳನ್ನು ಆಶ್ರಯಿಸಿ ನಡೆಯುತ್ತಾ ಇರತಕ್ಕಂಥ ಶಬ್ದಗಳು ಯಾವುದಿದೆಯೋ ಅವು ಆ ಶಬ್ದಗಳ ವಿಷಯವು ಆಗುವುದಿಲ್ಲ ಬ್ರಹ್ಮತತ್ವ ಇದು ಯಥಾ ಲೋಕಸಿದ್ಧ ಪದಾರ್ಥ ಇವುಗಳು ಲೋಕಸಿದ್ಧವಾದ ಪದಾರ್ಥಗಳು ಜಾತಿ ದ್ರವ್ಯ ಗುಣಕ್ರಿಯಾ ಸಂಬಂಧ ಲಕ್ಷಣ ನಿಮಿತ್ತವಾದಂಥವುಗಳು ಗೋವು ಮಣ್ಣು ಬಿಳಿ ಆಮೇಲೆ ಅಡುಗೆ ಮಾಡುವವ ಆಮೇಲೆ ಧನಿಕ ಅಂತೇಳಿ ಧನವಾನ್ ಅಥವಾ ಮನಸ್ಸ ಪ್ರತ್ಯಯಿತು ಅಪಿ ನ ಶಕ್ಯತೆ ಹಾಗಾಗಿ ಮನಸ್ಸಿನಿಂದಲೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಮನಸ್ಸಿನಿಂದಲೂ ಕೂಡ ಅದನ್ನು ಹೊಂದಲಿಕ್ಕೆ ಊಹಿಸಲಿಕ್ಕೆ ಆಗುವುದಿಲ್ಲ ಪ್ರತಿಹೇತು ಏತಿ ಅಂದರೆ ತಲುಪುತ್ತಾನೆ ಹೋಗುತ್ತಾನೆ ಅಂತೇಳಿ ಮನಸ್ಸಿನಿಂದಲೂ ಹೋಗಲಿಕ್ಕೆ ಆಗುವುದಿಲ್ಲ ಯಾವುದು ಬ್ರಹ್ಮತತ್ವದ ಚಿಂತನೆ ಮಾಡಲಿಕ್ಕೆ ಕಷ್ಟ ಇದೆ ಸಹ ಸಹ ಎ ಪ್ರವೃತ್ತಿ ಶಬ್ದ ಸರ್ವತ್ರ ಸ್ವವಿಷಯ ದೃಷ್ಟಾಲೋಕೆ ಶಬ್ದ ಪ್ರತ್ಯಯೋ ಪ್ರವೃತ್ತಿ ಈ ಶಬ್ದ ಪ್ರತ್ಯಯಗಳು ಇವುಗಳ ಪ್ರವೃತ್ತಿಯು ಒಟ್ಟೊಟ್ಟಿಗೆ ಜೊತೆ ಜೊತೆಗೆ ಸರ್ವತ್ರ ಸ್ವ ವಿಷಯೇ ದೃಷ್ಟೋಕೆ ಅವುಗಳ ಅವುಗಳ ವಿಷಯದಲ್ಲಿ ಒಟ್ಟೊಟ್ಟಿಗೆ ಅವು ಪ್ರವೃತ್ತಿಸ್ತವೆ ಪ್ರವರ್ತಿಸ್ತವೆ ಎಲ್ಲ ಕಡೆ ಲೋಕದಲ್ಲಿ ಕಂಡು ಅಂದರೆ ಶಬ್ದಕ್ಕೆ ಅರ್ಥ ಮೀಮಾಂಸಕರು ಹೇಳಿದ ಹಾಗೆ ಆ ಶಬ್ದವು ಯಾವ ಅರ್ಥವನ್ನು ಹೇಳ್ತದೋ ಅದೇ ಆ ಶಬ್ದದ ಅರ್ಥ ಅಂಥೇಳಿ ಯಾವ ವಸ್ತುವನ್ನು ಅದು ಸೂಚಿಸ್ತದೋ ಅದು ಆ ಶಬ್ದದ ಅರ್ಥ ಅಂತೇಳಿ ಅದು ಲೌಕಿಕವಾಗಿ ಪ್ರವರ್ತಮಾನವಾಗಿ ಇರತಕ್ಕಂಥ ಪ್ರಚಲಿತದಲ್ಲಿ ಯದಾಪಿ ಬ್ರಹ್ಮ ನಿರ್ದಿಶ್ಯತೆಯೇ ಅದೇ ರೀತಿ ಹೇಗೆ ಲೌಕಿಕವಾದ ಪದಾರ್ಥಗಳು ಜಾತಿ ದ್ರವ್ಯ ಗುಣ ಕ್ರಿಯಾ ಸಂಬಂಧ ಲಕ್ಷಣ ನಿಮಿತ್ತವಾದಂತಹ ನಿಮಿತ್ತಗಳನ್ನು ಆಶ್ರಯಿಸತಕ್ಕಂಥ ಲೌಕಿಕ ಶಬ್ದಗಳು ಹೇಗೆ ಲೌಕಿಕ ವಸ್ತುಗಳನ್ನು ಹೇಳ್ತವೋ ಅದೇ ರೀತಿಯಲ್ಲಿ ಬ್ರಹ್ಮವನ್ನು ನಿರ್ದೇಶಿಸತಕ್ಕಂತಹ ಸತ್ಯಂ ಜ್ಞಾನಂ ವಿಜ್ಞಾನಂ ಆನಂದಂ ಸತ್ ಬ್ರಹ್ಮ ಆತ್ಮ ಇತ್ಯಾದಿ ಇತ್ಯಾದಿಯಾದಂತಹ ಯಾವ ಶಬ್ದಗಳಿವೆ ಆ ಶಬ್ದಗಳಿಂದಲೂ ಕೂಡ ತದಾಪಿ ಅಧ್ಯಾರೋಪಿತ ಉಪಾಧಿ ವಿಶೇಷ ತಥಾ ತಥಾ ನಿರ್ದಿಶ್ಯತೆ ಅಧ್ಯಾರೋಪಿತವಾದಂತಹ ನಿಜವಾದದ್ದಲ್ಲ ಉಪಾಧಿ ವಿಶೇಷಗಳು ಆಯಾ ಹೆಸರುಗಳು ಆಯಾ ಗುಣಗಳನ್ನು ಸೂಚಿಸ್ತಕ್ಕಂಥವೇ ಹೊರತು ಆ ಗುಣಗಳಿಂದ ಹೇಳಲ್ಪಡ್ತದೆ ಹೊರತು ನಾವು ಸಾಕ್ಷಾತ್ ಸಾಕ್ಷಾತ್ ಇಂಥದ್ದೇ ಅಂತೇಳಿ ಶಬ್ದದಿಂದ ಅದನ್ನು ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ವಚಸಾಮಗಮ್ಯಂ ಅಂತೇಳಿ ಹೇಳಿತು ಮಾತಿನಿಂದ ಹೇಳಲಿಕ್ಕೆ ಆಗದೇ ಇರತಕ್ಕಂತಹದ್ದು ಅಂತೇಳಿ ಸತ್ಯಂ ಅಂತ ಹೇಳಿದರೆ ಅದರ ಅದರ ಲಕ್ಷಣವನ್ನು ವರ್ಣಿಸಬಹುದೇ ವಿನಃ ಅದರದ್ದೇ ಹೆಸರು ಅಂತ ಆಗುವುದಿಲ್ಲ ಅದು ಸಾಕ್ಷಾತ್ತಾಗಿ ಸತ್ಯ ಅಂತೇಳಿ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಬ್ರಹ್ಮದತ್ವವನ್ನು ಯಾಕೆ ಎಲ್ಲವನ್ನೂ ಅದು ಒಳಗೊಂಡು ಒಳಗೊಂಡಿರತಕ್ಕಂಥದ್ದು ಇಡೀ ಅದು ಸತ್ಯ ಸ್ವರೂಪವಾದದ್ದು ಅಂತೇಳಿ ಹೇಳ್ತೇವೆ ಜ್ಞಾನ ಸ್ವರೂಪವಾದ್ದು ಅಂತ ವಿಜ್ಞಾನ ಸ್ವರೂಪವಾದ್ದು ಆನಂದ ಸ್ವರೂಪವಾದ್ದು ಸತ್ ಸ್ವರೂಪವಾದ್ದು ಬ್ರಹ್ಮಸ್ವರೂಪವಾದ್ದು ಬೃಹತ್ ಬ್ರಹ್ಮ ದೊಡ್ಡದಾದ್ದು ಆತ್ಮಸ್ವರೂಪವಾದ್ದು ಅಂತೇಳಿ ಹೇಳ್ತೇವೆ ಇವೆಲ್ಲವೂ ಕೂಡ ಅಧ್ಯಾರೋಪಿತ ಉಪಾಧಿ ವಿಶೇಷಗಳೇ ಹೊರತೂ ಸಾಕ್ಷಾತ್ತಾಗಿ ಅದನ್ನು ಇಂಥದ್ದೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಶಬ್ದಗಳಿಂದ ಅಂತೇಳಿ ಹೇಳ್ತಾರೆ ಬ್ರಹ್ಮತತ್ವವನ್ನು ಯಥೋಕ್ತ ಹೇತೋ ಯಾಕಂದರೆ ಈ ಹಿಂದೆ ಹೇಳಿದಂತೆ ವಚಸಾಮ್ ಯಥ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಮಾತು ಮನಸ್ಸುಗಳು ಅಲ್ಲಿಗೆ ತಲುಪುವುದಿಲ್ಲ ಬ್ರಹ್ಮತತ್ವವನ್ನು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಕಲ್ಪಿಸಲಿಕ್ಕೂ ಊಹಿಸ್ಲಿಕ್ಕೂ ಚಿಂತಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ ಎಂಬ ಕಾರಣದಿಂದಾಗಿ ಈ ಶಬ್ದಗಳು ಕೂಡ ಅವುಗಳನ್ನು ವಿವರಿಸಲಾರವು ಅಂದರೆ ಸಾಕ್ಷಾತ್ತಾಗಿ ಹೇಳಲಾರವು ಸಾಕ್ಷಾತ್ತಾಗಿ ಅನುಭವಗಮ್ಯವೇ ಹೊರತು ಶಬ್ದಗಳಿಗೆ ಮನಸ್ಸಿಗೆ ನಿಲುಕುವಂಥದ್ದಲ್ಲ ಆತ್ಮ ಅನುಭವ ತಿಳಿಯಬೇಕು ಆತ್ಮ ಯಾವುದು ಏನು ಅಂತ ಸ್ವರೂಪಮೇವ ಯಮೇವ ಹಾಗೆ ಮತ್ತೆ ಸ್ವೇ ನಿರ್ದೇಶಿಸಲ್ಪಟ್ಟಿದೆಯೋ ತಯಮೇ ಅಭ್ಯುಪಾಯದ ಪ್ರಾಪ್ತ ಪ್ರತಿಷೇಧದ್ವರೆಣೇವ ನಿರ್ದೇಶ ಹಾಗೆ ತನ್ನ ಸ್ವಮವೇವ ನಿರ್ದಿಕ್ಷಿ ತನ್ನ ರುಪೇ ನಿರ್ದೇಶಿಸುವಾಗಲೂ ಕೂಡ ಅಲ್ಲಿ ಪ್ರಾಪ್ತ ಅಲ್ಲಿ ಕೂಡ ಉಪಾಯೇನು ಪ್ರಾಪ್ತ ಪ್ರತಿಷೇಧ ದ್ವಾರೇಣೆಯೋ ಒಂದೊಂದು ನಾನು ಹೇಳ್ತಾ ನಾನು ದೇಹವಲ್ಲ ನಾನು ಇಂದ್ರಿಯಗಳಲ್ಲ ನಾನು ಮನಸ್ಸಲ್ಲ ನಾನು ಚಿತ್ತವಲ್ಲ ನಾನು ಬುದ್ಧಿಯಲ್ಲ ನಾನು ಅಹಂ ಅಲ್ಲ ಎಂಬುದಾಗಿ ಪ್ರಾಪ್ತ ಪ್ರತಿಷೇಧ ದ್ವಾರೇಣೆ ಎಲ್ಲವನ್ನು ನಿಷೇಧಿಸುತ್ತಲೇ ಆ ದ್ವಾರದಲ್ಲಿ ಆ ಮೂಲಕವಾಗಿಯೇ ನಿರ್ದೇಶ ನೇತಿ ಇದಲ್ಲ ಇದಲ್ಲ ಎಂಬುದಾಗಿ ಬೃಹದಾರಣ್ಯ ಉಪನಿಷತ್ ಎರಡು ಮೂರು ಆರು ಎಂಬುದಾಗಿ ಹೇಳಬೇಕಾಗ್ತದೆ ಸ್ವರೂಪವನ್ನೇ ನಿರ್ದೇಶ ಮಾಡುವಾಗಲೂ ಕೂಡ ನಮ್ಮ ನಿಜ ಸ್ವರೂಪವನ್ನು ಹೇಳುವಾಗಲೂ ಕೂಡ ನಾನು ಇದಲ್ಲ ಅದಲ್ಲ ಅಂತೇಳಿ ಹೇಳುತ್ತಾನೆ ನಾವು ಬ್ರಹ್ಮವನ್ನು ಹೇಳಬೇಕಾಗ್ತದೆ ಹೊರತು ಇಂಥದ್ದೇ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ ಇಂಥದ್ದಲ್ಲ ಅಂತ ಹೇಳಲಿಕ್ಕಾಗ್ತದೆ ಬ್ರಹ್ಮವನ್ನು ಹಾಗೆ ಬೃಹದಾರಣ್ಯಕ್ಕೆ ಉಪನಿಷತ್ತಿನ ಮೂರು ಎಂಟು ಎಂಟರಲ್ಲಿ ಹೇಳ್ತದೆ ಆ ಸ್ಥೂಲಂ ಸ್ಥೂಲವಲ್ಲದ್ದು ಅಂದರೆ ದಪ್ಪ ಇಲ್ಲದು ಅನಣ್ಣು ಸಣ್ಣದಾಗಿಯೂ ಇಲ್ಲ ಸೂಕ್ಷ್ಮವಾಗಿಯೂ ಇಲ್ಲ ಅದು ಆ ಹ್ರಾಸ್ವಂ ಗಿಡ್ಡವಾಗಿಯೂ ಇಲ್ಲ ಆ ದೀರ್ಘಂ ಉದ್ದವಾಗಿಯೂ ಇಲ್ಲ ಅಲೋಹಿತಂ ಕೆಂಪಾಗಿಯೂ ಇಲ್ಲ ಅಂದರೆ ಬಣ್ಣ ಬಣ್ಣದಿಂದ ಇಲ್ಲ ಅದಕ್ಕೆ ಆ ಅಂಟು ಕೂಡ ಇಲ್ಲ ಅದಕ್ಕೆ ಸ್ನೇಹ ಗುಣ ಅಂದರೆ ಅಂಟುವಿಕೆ ಜಿಡ್ಡು ಇಲ್ಲ ಅಚ್ಛಾಯಂ ನೆರಳಿಲ್ಲ ಅದಕ್ಕೆ ಈಗ ಒಂದು ವಸ್ತು ಇದೆ ಅಂಥೇಳಿ ನಮಗೆ ಗೊತ್ತಾಗೋದು ನೆರಳಿನಿಂದಲೂ ಗೊತ್ತಾಗ್ತದೆ ಒಂದು ನೆರಳು ಬಿದ್ದರೂ ಮೇಲೆ ನೋಡ್ತೇವೆ ಏನಿದೆ ಅಂತೇಳಿ ಬೆಳಕಿಗೆ ಅಡ್ಡವಾಗಿ ಏನಿದೆ ಅದರ ನೆರಳು ಬೀಳ್ತದೆ ಆ ಥರ ನೆರಳು ನೆರಳು ಕೂಡ ಇಲ್ಲ ಬ್ರಹ್ಮನದ್ದು ಬ್ರಹ್ಮತತ್ವದ್ದು ಹಾಗಾಗಿ ಆ ಛಾಯಂ ನೆರಳಿಲ್ಲ ಛಾಯೆ ಇಲ್ಲ ಆ ತಾಮ್ ಕತ್ತಲೆಯೂ ಅಲ್ಲ ಅದು ತಮಸ್ಸಲ್ಲ ಆ ವಾಯು ಅಲ್ಲ ಅನಾಕಾಶಂ ಆಕಾಶವೂ ಅದಲ್ಲ ಅಸಂಗಂ ಅದು ಸಂಘವೂ ಅಲ್ಲ ಅಂದರೆ ಸಮೂಹವೂ ಅಲ್ಲ ಅರಸಂ ರಸ ರಸವೂ ಅಲ್ಲ ಅದು ಅಗಂಧಂ ಅದು ರಸ ಅಂದರೆ ರುಚಿ ಗಂಧ ಅಂದರೆ ಪರಿಮಳ ಸುವಾಸನೆ ಅದು ಕೂಡ ಅಲ್ಲ ಅಚಕ್ಷು ಚುಷ್ಕಂ ಅಂದರೆ ಕಣ್ಣು ಅದಲ್ಲ ಕಣ್ಣಿನಿಂದ ಕಾಣುವಂಥದ್ದು ಅದಲ್ಲ ಅಶ್ರೋತ್ರಂ ಶ್ರೋತ್ರೇಂದ್ರಿಯವೂ ಅದಲ್ಲ ಅವಾಕ್ ಅಮನಃ ಮಾತು ಅದಲ್ಲ ಮನಸ್ಸು ಅದಲ್ಲ ಅತೇಜಸ್ಕಂ ತೇಜಸ್ಸು ಅಗ್ನಿಯೂ ಅದಲ್ಲ ಅಪ್ರಾಣಂ ಪ್ರಾಣವೂ ಅದಲ್ಲ ಅಸುಖಂ ಸುಖವೂ ಅದಲ್ಲ ಅಮಾತ್ರಂ ಇಂದ್ರಿಯಗಳು ಅದಲ್ಲ ಮಾತ್ರ ಅಂದರೆ ಕರ್ಣ ಅಂಥೇಳಿ ಕರ್ಣ ಅಂದರೆ ಇಂದ್ರಿಯ ಮಾತ್ರ ಸ್ಪರ್ಶಾಸ್ತುಕಂತೆಯೇಯ ಅಂಥೇಳಿ ಬರ್ತದೆ ಭಗವದ್ಗೀತೆಯಲ್ಲಿ ಅಂದರೆ ಇಂದ್ರಿಯಗಳಿಗೆ ಸ್ಪರ್ಶವಾಗತಕ್ಕಂಥ ವಿಷಯಗಳು ಅಂಥೇಳಿ ಹೀಗೆ ಅಮಾತ್ರಮ್ ಅಂದರೆ ಇಂದ್ರಿಯಗಳು ಅದಲ್ಲ ಬ್ರಹ್ಮವಲ್ಲ ಅನಂತರಂ ಅಬಾಹ್ಯಂ ಅದು ಒಳಗೂ ಅಲ್ಲ ಅದು ಹೊರಗೂ ಅಲ್ಲ ಅಂಥೇಳಿ ಬೃಹದಣೆಗೊಬ್ಬಸಿದ ಹೇಳ್ತದೆ ಅಪ್ ಇನ್ನೊಂದು ಕಡೆ ಬೃಹಧಾರಣೆಗೆ ಗೊಬ್ಬನಿಸಿದ ಎರಡು ಐದು ಹತ್ತೊಂಬತ್ತರಲ್ಲಿ ಹೇಳ್ತದೆ ಅಪೂರ್ವ ಅನಪರಂ ಅನಂತರಮಾಹ್ಯಂ ಅದು ಅಪೂರ್ವಂ ಪೂರ್ವವೂ ಹಿಂದಿನದ್ದು ಅಲ್ಲ ಅನನ್ ಅನಪರಂ ಅಪರವೂ ಮುಂದಿನದ್ದು ಅಲ್ಲ ಅದು ಅನಂತರಂ ಅಬಾಹ್ಯಂ ಒಳಗಿನದ್ದು ಅಲ್ಲ ಅಲ್ಲ ಇತ್ಯಾದಿ ಶ್ರುತಿಷ್ ತಥಾ ಯಥಾ ಈ ರೀತಿಯಾಗಿ ಉಪನಿಷತ್ತುಗಳಲ್ಲಿ ಶ್ರುತಿಗಳಲ್ಲಿ ಹೇಳಿದರು ಹೇಳಿರುವಂತೆಯೇ ಅದು ಯಾವುದು ಅಲ್ಲ ಅಂತೇಳಿ ಹೇಳ್ಬೋದು ವಿನಃ ಅದನ್ನು ಇಂಥದ್ದೇ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇಲ್ಲಿ ಹೇಳ್ತಾರೆ ತದೇವಂ ಪ್ರತ್ಯಸ್ತಮಿತ ಸರ್ವವಿಶೇಷ ಅಂತಹ ಎಲ್ಲ ವಿಶೇಷಗಳೂ ಅಸ್ತಮಾನ್ ಹೊಂದಿರತಕ್ಕಂಥ ಯಾವ ತತ್ವ ಇದೆಯೋ ಯಾವ ವಿಶೇಷಗಳು ಇಲ್ಲದೇ ಇರತಕ್ಕಂಥದ್ದು ಅಂತಹ ಅವಾಂಗ್ ಮನಸ್ಸ ಗೋಚರಮಪಿ ಮಾತು ಮನಸ್ಸುಗಳಿಗೆ ಗೋಚರವಾಗದೇ ಇರತಕ್ಕಂಥದ್ದಾದರೂ ಕೂಡ ಸದಿದಂ ಪರಮಾರ್ಥತತ್ವಂ ಸ್ವಯಂ ಸಿದ್ಧಂ ಸತ್ ಇದಂ ಅದು ಇದೆ ಸತ್ ಅಂದರೆ ಇರುವಂಥದ್ದು ತತ್ವ ಅದು ಪರಮಾರ್ಥತತ್ವವು ಸ್ವಯಂಸಿದ್ಧ ಎನ್ನತಕ್ಕಂಥದ್ದು ಸ್ವಯಂಸಿದ್ಧ ಅದಕ್ಕೆ ಬೇರೆ ಪ್ರಮಾಣ ಇಲ್ಲದಿದ್ದರೂ ಅದು ಸ್ವಯಂಸಿದ್ಧವಾದದ್ದು ಬೇರೆ ಪ್ರಮಾಣಗಳು ಬ್ಯಾಡ ಅದಕ್ಕೆ ಇಲ್ಲವೂ ಕೂಡ ಅದಕ್ಕೆ ಹೋಲಿಕೆ ಸಾಗರಂ ಸಾಗರ ಉಪಮಂ ಅಂತೇಳಿ ಹೇಳಿದಾಗೆ ಸಾಗರಕ್ಕೆ ಸಾಗರವೇ ಉಪಮ ಇನ್ನೊಂದು ಹೋಲಿಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸಾಗರ ಅಂದರೆ ಹೇಗೆ ಅಂಥೇಳಿ ಅದನ್ನು ನೋಡಿಯೇ ಅನ್ ಅಂದಾಜಿಸಬೇಕಷ್ಟೆ ಹಾಗೆಯೇ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ಅಂತೇಳಿ ಹೇಳಿದ್ದಾರೆ ಅಂದರೆ ರಾಮ ರಾವಣರು ಯಾವ ರೀತಿ ಯುದ್ಧ ಮಾಡಿದರು ಅಂತೇಳಿ ಹೇಳಿದರೆ ಅದಕ್ಕೆ ಬೇರೆ ಇನ್ನೊಬ್ಬರ ಯುದ್ಧವನ್ನು ಹೋಲಿಕೆ ಮಾಡಲಿಕ್ಕಿಲ್ಲ ಅದು ರಾಮ ರಾವಣರ ಯುದ್ಧವೇ ಸರಿ ರಾಮ ರಾವಣರ ಯುದ್ಧವನ್ನು ನೋಡಿದರೆ ರಾಮ ರಾವಣರ ಯುದ್ಧವು ಹೇಗಿತ್ತು ಅಂತೇಳಿ ಹೇಳುವುದೇ ವಿನಃ ಬೇರೆ ಯಾರೋ ಯುದ್ಧ ಮಾಡಿದರೆ ಆ ಯುದ್ಧದ ಘಟನೆ ಇದಕ್ಕೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಸಾಗರಕ್ಕೆ ಸಾಗರವೇ ಉಪಮೆ ಅದೇ ರೀತಿ ಬ್ರಹ್ಮಕ್ಕೆ ಬ್ರಹ್ಮವೇ ಉಪಮೆ ಅಂದರೆ ಬೇರೆ ಯಾವುದೇ ವಸ್ತುವನ್ನಾಗಲಿ ಯಾವುದನ್ನೇ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲ ವಿಶೇಷಗಳನ್ನು ಇಲ್ಲವಾಗಿಸಿಕೊಂಡಂತಹ ಮಾತು ಮನಸ್ಸುಗಳಿಗೆ ಗೋಚರವಾಗದಂತಹ ಸದಿದಂ ಪರಮಾರ್ಥತತ್ವ ಇರುವಂತಹ ಈ ಪರಮಾರ್ಥತತ್ವವು ಸತ್ಸ್ವರೂಪವಾದಂತಹ ಪರಮಾರ್ಥ ತತ್ವವು ಸ್ವಯಂಸಿದ್ಧ ಅದು ಸ್ವಯಂಸಿದ್ಧವಾದಂಥದ್ದು ತಾನೇ ತಾನಾಗಿ ಅದು ಸಾಧಿಸಲ್ಪಡತಕ್ಕಂಥದ್ದೇ ಹೊರತು ಬೇರೆ ಪ್ರಮಾಣಗಳಿಂದ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಪ್ರತ್ಯೇ ಆಕ್ಷೇ ಅಪ್ರತ್ಯಯ ಅಪ್ರತ್ಯಕ್ಷೇಯ ಸ್ವಭಾವಂ ಅದರ ಸ್ವಭಾವ ಯಾವ ರೀತಿ ಅಪ್ರತ್ಯಾಕ್ಷೇಯ ಅದರ ವಿರುದ್ಧವಾಗಿ ಆಕ್ಷೇಯ ಹೇಳಲು ಸಾಧ್ಯವಿಲ್ಲದಂತಹ ಸ್ವಭಾವ ಅಂದರೆ ಅದು ಇಲ್ಲ ಅಂತೇಳಿ ಹೇಳಲಿಕ್ಕೆ ಸ್ವ ಸಾಧ್ಯವಿಲ್ಲದ ಸ್ವಯಂಸಿದ್ಧವಾದಂಥದ್ದದು ಪ್ರತ್ಯಾಖ್ಯಾನ ಅದರ ವಿರುದ್ಧವಾಗಿ ಹೇಳಲಿಕ್ಕೆ ಅದು ಇಲ್ಲಾಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಸರ್ವಸ್ಯಾಪಿ ಆತ್ಮತ್ವ ಯಾಕೆ ಎಲ್ಲದರ ಆತ್ಮನೂ ಅದೇ ಆಗಿದೆ ಬ್ರಹ್ಮತತ್ವವೇ ಆಗಿದೆ ಎಲ್ಲದರ ಆತ್ಮ ಹಾಗಾಗಿ ಅದು ಇಲ್ಲ ಅಂತೇಳಿ ಹೇಳಲಿಕ್ಕೆ ಹೇಳುವುದು ತಪ್ಪು ಯಾಕಂದರೆ ಅದು ಸ್ವಯಂಸಿದ್ಧವಾದ ಪರಮಾತ್ಮತತ್ವ ಎಲ್ಲರ ಒಳಗೆ ಇರತಕ್ಕಂತಹ ಆತ್ಮವೇ ಅದು ಅಂತೇಳಿ ಹೇಳ್ತಾರೆ ಸ ಏವ ನೇತಿ ನೇತ್ಯಾತ್ಮ ಅಂತೇಳಿ ಬುಡದಾರಣೆ ಕುತ್ರಿ ಸುಮಾರು ಕಡೆ ಬರ್ತದೆ ಅವನೇ ಇದಲ್ಲ ಇದಲ್ಲ ಎನ್ನತಕ್ಕಂತಹ ಎನ್ನಲ್ಪಡ್ತಕ್ಕಂತಹ ಆತ್ಮನು ಅಂತೇಳಿ ಯಾರು ಬ್ರಹ್ಮ ತತ್ ಸತ್ಯಂ ಸ ಆತ್ಮ ಅದು ಸತ್ಯ ಸ್ವರೂಪವಾದದ್ದು ಅವನೇ ಆತ್ಮ ಅಂತೇಳಿ ಚಾಂದೋಗಿ ಉಪನಿಷತ್ತು ಹಲವು ಕಡೆ ಹೇಳ್ತದೆ ಹಲವು ಕಡೆ ಅಯಮಾತ್ಮ ಬ್ರಹ್ಮ ಸರ್ವಾನುಭೂ ಅಂತೇಳಿ ಬೃಹದಾರಣೆಗೆ ಉಪನಿಷತ್ತು ಹೇಳ್ತದೆ ಇನ್ನೊಂದು ಕಡೆ ಅಯಮಾತ್ಮ ಬ್ರಹ್ಮ ಈ ಆತ್ಮನೇ ಬ್ರಹ್ಮನು ನಮ್ಮ ಶರೀರದ ಒಳ ಇರತಕ್ಕಂತಹ ಶಕ್ತಿ ಚೈತನ್ಯ ಯಾವುದಿದೆ ಆ ಆತ್ಮನೇ ಬ್ರಹ್ಮವು ಸರ್ವಾನುಭೂ ಎಲ್ಲವನ್ನ ಅನುಭವಿಸತಕ್ಕಂಥವನು ಅವನೇ ಅಂದರೆ ಎಲ್ಲವನ್ನ ಎಲ್ಲವೂ ಕೂಡ ಅವನನ್ನು ಅನುಸರಿಸಿಯೇ ಇವೆ ಅಂತೇಳಿ ಉಳಿದವುಗಳೆಲ್ಲವೂ ಕೂಡ ಅವನನ್ನು ಅನುಸರಿಸಿಯೇ ಇವೆ ಸರ್ವ ಅನುಭೂ ಲೋಕದ ಎಲ್ಲವೂ ಕೂಡ ಆ ಬ್ರಹ್ಮವನ್ನು ಅನುಸರಿಸಿಯೇ ಇವೆ ಸ ಆತ್ಮ ಸ ವಿಜ್ಞೇಜಾ ಮಾಂಡು ಗೋಪನಿಷತ್ ಹೇಳ್ತದೆ ಅವನು ಆತ್ಮನು ಅವನು ತಿಳಿಯಲ್ಪಡತಕ್ಕವನು ಅವನನ್ನು ಅರಿತುಕೊಳ್ಳಬೇಕು ಆತ್ಮನನ್ನು ಅಂಥೇಳಿ ಜ್ಞಾತು ಯೋಗ್ಯಂ ವಿಜ್ಞೇಯ ಜ್ಞಾತು ಯೋಗ್ಯ ವಿಜ್ಞೇಯ ವಿಜ್ಞೇಯ ಅಂದರೆ ವಿಶೇಷವಾಗಿ ತಿಳಿಯಲ್ಪಡತಕ್ಕಂಥವನು ವಿಶೇಷೇಣ ಜ್ಞೇಯ ವಿಜ್ಞೇಯ ಸಾಮಾನ್ಯವಾಗಿ ಅದು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ವಿಶೇಷವಾಗಿ ತಿಳಿಬೇಕು ಅದನ್ನು ಯಾಕಂದರೆ ಅದು ವಿಶೇಷವಾದಂಥದ್ದು ಬ್ರಹ್ಮ ಸಾಮಾನ್ಯ ಲೋಕವ್ಯವಹಾರದ ವಿಚಾರ ಅಲ್ಲ ಅದು ಹೀಗೆ ವಿಶೇಷ ಅಂದರೆ ಅರ್ಥ ಜನಸಾಮಾನ್ಯರಿಗೆ ಸಾಮಾನ್ಯ ವ್ಯವಹಾರದಲ್ಲಿ ವಾಂಕ್ ವಾಕ್ ಮತ್ತು ಮನಸ್ಸುಗಳಿಗೆ ನಿಲ್ಕುವಂಥದ್ದು ಅಂತ ಹೇಳಿದ್ದು ಆದರೆ ಎಲ್ಲ ವಿಶೇಷಗಳನ್ನು ಮೀರಿರತಕ್ಕಂಥದ್ದು ಅಂಥೇಳಿ ಇನ್ನೊಂದು ಇದೆ ನಿರ್ವಿಶೇಷವಾದದ್ದು ಅಂತೇಳಿ ಅಂತೂ ಅದನ್ನು ತಿಳ್ಕೊಳ್ಬೇಕಿದ್ರೆ ವಿಶೇಷವಾದ ಚಿಂತನೆ ಅಗತ್ಯವಿದೆ ವಿಶೇಷವಾದ ವಿಚಾರ ವಿಶೇಷವಾದ ಉಪದೇಶ ಗುರು ಉಪದೇಶ ಇತ್ಯಾದಿಗಳು ಅಗತ್ಯವಿದೆ ಮಾಂಡೂಪ್ಯೋಪನಿಷತ್ತು ಹೇಳ್ತದೆ ಇತ್ಯಾದಿ ಶ್ರತಿಭ್ಯ ಇತ್ಯಾದಿ ಉದಾಹರಣೆಗಳಿಂದ ಗೊತ್ತಾಗ್ತದೆ ಇತ್ಯಾದಿ ಮಂತ್ರಗಳಿಂದ ವೇದ ಉಪನಿಷತ್ತುಗಳ ಮಂತ್ರಗಳಿಂದ ವೇದಾಂತಸ್ತು ಅಧ್ಯಾತ ಅಧ್ಯಾತ ಅತದ್ಧಮನ ನಿವರ್ತಕ ಅಧ್ಯಾತ ಅತದ್ಧ ನಿವರ್ತಕ ತತ್ರ ಪ್ರಮಾಣ ಇತ್ಯುಪಚರ್ಯಂತೆ ವೇದಾಂತಗಳು ಏನಂತ ಹೇಳ್ತವೆ ಅಧ್ಯಾರೋಪಿತ ಅತದ್ಧರ್ಮ ನಿವರ್ತಕೇನು ಅಧ್ಯಾರೋಪಿತವಾದ ಅಂದರೆ ಮಾಯೆಯಿಂದ ಕೂಡಿರ್ತಕ್ಕಂತಹ ಅತದ್ಧ ಧರ್ಮ ಯಾವುದಿದೆ ತದ್ಧರ್ಮ ಅಂದರೆ ತತ್ ಅಂದರೆ ಅದು ಬ್ರಹ್ಮ ಅದು ಇಲ್ಲ ಅಂತ ಹೇಳ್ತಕ್ಕಂಥ ನಾಸ್ತಿಕತೆ ಅತದ್ಧರ್ಮ ಅದನ್ನು ನಿವರ್ತಿಸ್ತದೆ ನಿವೃತ್ತಿ ಮಾಡುತ್ತದೆ ಇಲ್ಲವಾಗಿಸ್ತದೆ ಯಾವುದು ವೇದಾಂತ ವೇದಾಂತಗಳು ಈ ಬ್ರಹ್ಮ ವಸ್ತು ಅಂಥೇಳಿ ಇಲ್ಲ ಆತ್ಮ ಎನ್ನತಕ್ಕಂಥದ್ದು ಇಲ್ಲ ಕೇವಲ ನಾಸ್ತಿಕರವಾದ ಚಾರ್ವಾಕವಾದ ಏನು ಈ ಶರೀರ ಸುಟ್ಟು ಹೋದರೆ ಬೇರೆ ಏನಿಲ್ಲ ಒಳಗಡೆ ಇನ್ನೊಂದು ಆತ್ಮ ಎನ್ನತಕ್ಕಂಥ ಶಕ್ತಿ ಇಲ್ಲ ಅಂಥೇಳಿ ಹೇಳತಕ್ಕಂತಹ ಅತದ ಧರ್ಮ ಯಾವುದಿದೆ ತತ್ ಅಂದರೆ ಬ್ರಹ್ಮ ಅತದ್ದು ಅಂದರೆ ಅಬ್ರಹ್ಮವಾದ ಯಾವುದಿದೆಯೋ ಅದನ್ನು ನಿವರ್ತಿ ಮಾಡುವ ಮೂಲಕ ಅದನ್ನು ಹೋಗಲಾಡಿಸುವ ಮೂಲಕ ಅದು ಅಧ್ಯಾರೂಪಿತವಾದದ್ದು ಅತದ್ಧ ಧರ್ಮ ಅದು ಕೇವಲ ಆರೋಪ ಮಾತ್ರ ಅದು ಹ್ಞೂ ಸತ್ಯ ಅಲ್ಲ ಅದು ಅಂತಹ ಅತದ್ಧ ಧರ್ಮವನ್ನು ಇಲ್ಲವಾಗಿಸುವ ಮೂಲಕ ವೇದಾಂತಗಳು ತತ್ರ ಪ್ರಮಾಣ ಇತಿ ಉಪಚರಿಯಂತೆ ಬ್ರಹ್ಮದ ಬಗೆಗಿನ ಪ್ರಮಾಣ ವಾಕ್ಯಗಳು ಅಂಥೇಳಿ ಅವು ವೇದಾಂತಗಳು ಉಪಚರಿಸಲ್ಪಡ್ತವೆ ಅಂದರೆ ಸ್ತುತಿಸಲ್ಪಡ್ತವೆ ವಸ್ತುತಸ್ತು ನಿಜವಾಗಿ ಆದರೂ ಅವಿಷಯತ್ವಾತ್ ಅಪ್ರಮೇಯಮೇವ ತತ್ ಅದು ಅವಿಶಯ ಯಾವುದೇ ಇಂದ್ರಿಯಗಳಿಗೆ ವಿಷಯವಲ್ಲದ್ರಿಂದ ಕಣ್ಣುಗೆ ವಿಮಗು ನಾಲ್ಕು ಚರ್ಮಗಳಿಗೆ ಅದು ಬಾಹ್ಯ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇನ್ನು ಬಾಹ್ಯ ಕರ್ಮೇಂದ್ರಿಯು ವಾಗಾಣಿ ಪಾದಪಾಯ ಉಪಸ್ಥ ಹೀಗೆ ಹತ್ತು ಇಂದ್ರಿಯಗಳಾಯಿತು ಇನ್ನು ಅಂತಃಕರ್ಣ ಚತುಷ್ಟಯ ಮನೋಬುದ್ಧಿ ಚಿತ್ತ ಅಹಂ ಹೀಗೆ ಒಟ್ಟು ಹದಿನಾಲ್ಕು ಆಯಿತು ಇಷ್ಟಕ್ಕೂ ಕೂಡ ಅವಿಷಯತ್ವ ಇಂದ್ರಿಯಗಳಿಗೆ ವಿಷಯವಲ್ಲದ್ರಿಂದ ನಿಜವಾಗಿ ಇದು ಬ್ರಹ್ಮವು ಅಪ್ರಮೇಯಮೇವತ ಅದು ಪ್ರಮೇಯಕ್ಕೆ ನಿಲುಕುವಂಥದ್ದಲ್ಲ ಸಿದ್ಧಾಂತಗಮ್ಯವಲ್ಲ ಅದು ಇಂಥದ್ದೇ ಅಂಥೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಬ್ರಹ್ಮವನ್ನು ಯಾಕೆ ಯಾವುದೇ ನಮ್ಮ ಮನುಷ್ಯನ ಇಂದ್ರಿಯಗಳಿಗೆ ಅದು ಸಿಗುವಂಥದ್ದಲ್ಲ ಹದಿನಾಲ್ಕು ಇಂದ್ರಿಯಗಳಿಗೂ ಐದು ಹತ್ತು ಬಾಹ್ಯೇಂದ್ರಿಯಗಳು ಅದರಲ್ಲಿ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಆಮೇಲೆ ನಾಲ್ಕು ಅಂತರಿಂದ್ರಿಯಗಳು ಅಂತಃಕರಣಗಳು ಅಂತೇಳಿ ಹೇಳ್ತೇವೆ ಬಾಹ್ಯಕರ್ಣಗಳು ಅಂತಃಕರ್ಣಗಳು ಮನಸ್ಸು ಚಿತ್ತ ಬುದ್ಧಿ ಅಹಂ ಇವಿಷ್ಟಕ್ಕೂ ನಿಲ್ಕುವಂಥದ್ದಲ್ಲ ಹಾಗಾಗಿ ಅದು ಅಪ್ರಮೇಯ ಏತದ ಏತದ್ ಏತದ್ ಅಪ್ರಮೇಯಂ ಧ್ರುವಂ ಅಂತೇಳಿ ಬುಧದಾರಣೆಗೂ ಪರಿಸುತ್ತೆ ನಾಲ್ಕು ನಾಲ್ಕು ಇಪ್ಪತ್ತರಲ್ಲಿ ಎಂಬುದಾಗಿ ಹೇಳಿದೆ ಯಾವುದು ಬೃಹದ್ಯಕ್ಕೆ ಉಪದಿಸುತ್ತೆ ಏದದ ಅಪ್ರಮಯಂ ಧ್ರುವಂ ಇದು ಖಂಡಿತವಾಗಿಯೂ ಅಪ್ರಮಯಂ ಪ್ರಮೇಯಕ್ಕೆ ನಿಲುಕದ್ದು ಅಪ್ರಮೇಯವಾದದ್ದು ಧ್ರುವಂ ಹಾಗೂ ಶಾಶ್ವತವಾದದ್ದು ಅನಾಶಿನೋ ಅಪ್ರಮೇಯಸ್ ಅಂತೇಳಿ ಗೀತೆ ಕೂಡ ಹೇಳ್ತದೆ ಎರಡು ಹದಿನೆಂಟು ಎರಡನೇದೇ ಹದಿನೆಂಟನೆಯ ಶ್ಲೋಕ ಅನಾಶಿನಹ ನಾಶವಿಲ್ಲದ್ದು ಅಪ್ರಮೇಯ ಪ್ರಮೇಯವಿಲ್ಲದ್ದು ಯಾವುದೇ ಪ್ರಮೇಯ ಪ್ರಮಾಣಗಳಿಗೆ ಸಿಗದೇ ಇರತಕ್ಕಂಥದ್ದು ಪ್ರಮ ಪ್ರಮೇಯ ಅಂದರೆ ಯಾವುದೇ ಒಂದು ಸಿದ್ಧಾಂತಕ್ಕೆ ನಿಲುಕದ್ದು ಇತಿ ಸ್ಮೃತೇಶ್ಚ ಇದು ಸ್ಮೃತಿ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದೆ ಅಂಥೇಳಿ ಗೀತಾಸ್ಮೃತಿ ಅಂತೇಳಿ ಹೇಳ್ತಕ್ಕಂಥದ್ದು ಸ್ಮೃತಿ ಪ್ರಸ್ತಾ ಶ್ರುತಿಸ್ಮೃತಿ ಪುರಾಣಿ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರ ಲೋಕಶಂಕರಂ ಇಲ್ಲಿ ತುಕ್ತ ಭಗವತಃ ಭಾಷ್ಯಕಾರೇಣ ಹಾಗಾಗಿ ತಸ್ಮದು तदुक भगवता भाष्यकारेण शंकर भगवत्द भाष्यकार शंकर भगवत्द आगा है नि शास्त्राया विषयभूत ब्रह्म प्रतिपादय किंत प्रत्यत्म अवषयतया प्रतिपादय ಅವಿದ್ಯಾಕಲ್ಪಿತ ವೇದ್ಯವೇದಿತ್ರ ವೇದಿತೃ ವೇದನಾಧಿಭೇದ ಅಪನಯತಿ ಇತಿ ಇದು ಯಾವುದರಲ್ಲಿ ಸೂತ್ರ ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯದ ಒಂದು ಒಂದು ನಾಲ್ಕು ಪಾದ ಹದಿನಾರು ಅಲ್ಲಿ ಬರ್ತದೆ ಅಂದರೆ ಶಂಕರಾಚಾರ್ಯ ಹೇಳಿದ್ದು ಬ್ರಹ್ಮಸೂತ್ರ ಅದಕ್ಕಾಗಿ ಹೇಳಿದ್ದಾರೆ ಅಂಥೇಳಿ ಯಾವುದಕ್ಕಾಗಿ ಅಪ್ರಮೇಯ ಅಂತೇಳಿ ಹೇಳುವುದಕ್ಕೆ ಬ್ರಹ್ಮತತ್ವ ನಹಿ ಇದಂತಯ ಶಾಸ್ತ್ರ ವಿಷಯಭೂತ ಬ್ರಹ್ಮ ಪ್ರತಿಪಿಪಾದ ಶಾಸ್ತ್ರವು ಇಲ್ಲಿವರೆಗೆ ವಿಷಯಭೂತವಾದಂತಹ ಬ್ರಹ್ಮವನ್ನು ಪ್ರತಿಪಾದಿಸ್ತಾ ಪ್ರತಿಪಾದಿಸಲು ಇಚ್ಛಿಸುವುದಿಲ್ಲ ಇಂದ್ರಿಯಗಳಿಗೆ ಇದು ಇದೇ ಏನತಕ್ಕಂಥ ವಿಷಯ ಅಂದರೆ ಇದಲ್ಲ ಅಂತೇಳಿ ಹೇಳ್ತದೆ ಹೊರತು ಶಾಸ್ತ್ರವು ಇದು ಬ್ರಹ್ಮ ಅಂಥೇಳಿ ಇದಂತಯ ವಿಷಯಭೂತಂ ಬ್ರಹ್ಮ ಇದೇ ಬ್ರಹ್ಮ ಅಂಥೇಳಿ ಯಾವುದನ್ನೇ ಆಗಲಿ ಹೇಳುವುದಿಲ್ಲ ಪ್ರತಿಪಾದಿಸುವುದಿಲ್ಲ ಇದಂತಯ ವಿಷಯಭೂತಂ ಬ್ರಹ್ಮ ಇದೇ ಅಂಥೇಳಿ ಯಾವುದೇ ಒಂದು ವಿಷಯವನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಬ್ರಹ್ಮ ಅಂಥೇಳಿ ಶಾಸ್ತ್ರವು ಹೇಳುವುದಿಲ್ಲ ಪ್ರತಿಪಾದಿಸುವುದಿಲ್ಲ ಕಿಂ ತರ್ಹಿ ಹಾಗಾದ್ರೇನು ಪ್ರತ್ಯೇಕ ಆತ್ಮತ್ವೇನ ಪ್ರತ್ಯೇಕ ಆತ್ಮ ಅಂದರೆ ಪ್ರತಿಯೊಂದು ಜೀವನ ಒಳಗೆ ಆತ್ಮ ಪ್ರತ್ಯಕ್ ಅಂದರೆ ಪ್ರತ್ಯೇಕವಾಗಿರ್ತಕ್ಕಂತಹ ಜೀವರು ಯಾರಿದ್ದಾರೆ ಅಂದರೆ ಶರೀರಗಳು ಯಾವುದಿವೆ ಅದರೊಳಗೆ ಇರತಕ್ಕಂಥ ಆತ್ಮದ ರೂಪದಿಂದ ಅವಿಷಯತೆಯ ಅಂದರೆ ವಿಷಯರಹಿತವಾದ ಪ್ರತಿಪಾದಯತ ವಿಷಯಕ್ಕೆ ನಿಲುಕದಂತೆ ಇರ್ತಕ್ಕಂಥದ್ದದು ಇಂದ್ರಿಯಗಳಿಗೆ ನಿಲ್ಕದ ಇಂದ್ರಿಯಗಳಿಗೆ ನಿಲ್ಕುವಂಥದ್ದು ವಿಷಯಗಳು ಅಂಥದ್ದಲ್ಲ ಈಗ ಅವಿಷಯ ಪ್ರತ್ಯಗಾತ್ಮತ್ವೇ ಅವಿಷಯತೆಯ ಪ್ರತಿಪಾದ ಅವಿದ್ಯಾಕಲ್ಪಿತ ವೇದ್ಯ ವೇದಿತೃ ವೇದನಾದಿ ಭೇದಂ ಅಪನಯತಿ ಈ ರೀತಿ ಪ್ರತಿಪಾದಿಸುತ್ತಾ ಯಾವುದು ಶಾಸ್ತ್ರವು ಪ್ರತ್ಯಗಾತ್ಮತ್ವೇನ ಪ್ರತ್ಯಾತ್ಮನನ್ ಪ್ರತ್ಯಗಾತ್ಮಸ್ವರೂಪವಾಗಿ ವಿಷಯವನ್ನು ಮೀರಿ ವಿಷಯತ್ವದವನ್ನು ಮೀರಿ ಅದನ್ನು ಪ್ರತಿಪಾದಿಸುತ್ತಾ ಬ್ರಹ್ಮತತ್ವವನ್ನು ಪ್ರತ್ಯಗಾತ್ಮನಾಗಿ ತೋರಿಕೊಡ್ತದೆ ವಿಷಯ ಯಾವುದೇ ಇಂದ್ರಿಯಗಳಿಗೆ ವಿಷಯವಲ್ಲ ಅಂತೇಳಿ ಹೇಳ್ತದೆ ಪ್ರತಿಪಾದಿಸ್ತದೆ ಹಾಗೆ ಮಾಡ್ತಾ ಅವಿದ್ಯಾಕಲ್ಪಿತ ವೇದ್ಯ ವೇದಿತೃ ವೇದನಾಧಿಭೇದಂ ಅಪನಯತಿ ಅವಿದ್ಯಾಕಲ್ಪಿತವಾದ ಮಾಯಾ ಕಲ್ಪಿತವಾದ ಅಜ್ಞಾನದಿಂದ ಕಲ್ಪಿಸಲ್ಪಟ್ಟಂತಹ ನಿಜವಾಗಿ ಅಲ್ಲ ಅದು ಯಾವುದು ವೇದ್ಯ ವೇದಿತೃ ವೇದನಾಧಿಭೇದ ಅದು ಇಲ್ಲ ನಿಜವಾಗಿ ವೇದ್ಯ ಅಂದರೆ ತಿಳಿಯಲ್ಪಡಬೇಕಾದದ್ದು ವೇದಿತೃ ತಿಳಿಯುವವನು ವೇದಿತ ಕರ್ತೃ ಆಮೇಲೆ ವೇದನಾ ಅಂದರೆ ತಿಳಿಯುವಿಕೆ ಇತ್ಯಾದಿ ಭೇದಗಳ ಭೇದಗಳನ್ನ ಆಪನೆಯ ತಿಲ್ಲವಾಗಿಸ್ತದೆ ಅಂದರೆ ಅದು ಮೂರೂ ಕೂಡ ಒಂದೇ ಒಂದೇ ಆತ್ಮತತ್ವ ಮಾತ್ರ ಅಥವಾ ಬ್ರಹ್ಮತತ್ವ ಮಾತ್ರ ಇರತಕ್ಕಂಥ ಪ್ರತ್ಯೇಕ ಆತ್ಮ ರೂಪದಲ್ಲಿ ಇರತಕ್ಕಂಥದ್ದು ಹೊರತು ತಿಳಿಯಲ್ಪಡಬೇಕಾದದ್ದು ಯಾವುದು ಅದುವೇ ತಿಳಿಯುವವನು ಕೂಡ ಯಾರೂ ಅವನೇ ಯಾಕಂದರೆ ಇಂದ್ರಿಯಗಳಿಗೆ ವಿಷಯ ಅಲ್ಲ ಅದು ಇಂದ್ರಿಯಗಳಿಗೆ ವಿಷಯ ಅಲ್ಲ ಅಂತೇಳಿದರೆ ಮನಸ್ಸಿಗೂ ವಿಷಯ ಅಲ್ಲ ಅಂತೇಳಿ ಆಯಿತು ಯಾಕಂದರೆ ಅದು ಒಂದು ಇಂದ್ರಿಯ ಒಳಗಿನ ಇಂದ್ರಿಯ ಮನಸ್ತು ಚಿತ್ತ ಬುದ್ಧಿ ಅಹಂ ಇವುಗಳಿಗೂ ನಿಲುಕದ್ದು ಆಯಿತು ಹಾಗಾಗಿ ಅದು ಅದನ್ನು ತಿಳಿಯುವವ ಯಾರು ಆತ್ಮನೇ ತಿಳಿಯಲ್ಪಡಬೇಕಾದ್ಯಾವ್ದನ್ನು ಆತ್ಮವನ್ನೇ ಅಥವಾ ಬ್ರಹ್ಮ ಮತ್ತು ಆತ್ಮ ಎರಡು ಒಂದೇ ಇಲ್ಲಿ ಬ್ರಹ್ಮಾತ್ಮನನ್ನು ತಿಳಿಯಬೇಕು ಬ್ರಹ್ಮಾತ್ಮನೇ ಅದನ್ನು ತಿಳಿಯುವಂಥವನು ವೇದನಾ ತಿಳಿಯುವಿಕೆ ಎನ್ನುವಂಥದ್ದು ಯಾವುದು ಅದು ಕೂಡ ಬ್ರಹ್ಮಾತ್ಮನೇ ಎಲ್ಲವೂ ಅದಕ್ಕೆ ಭೇದ ಇಲ್ಲ ಆ ಭೇದವನ್ನು ಹೋಗಲಾಡಿಸ್ತದೆ ಶಾಸ್ತ್ರ ಅಂತೇಳಿ ಹಾಗಾಗಿಯೇ ಹೇಳಿದ್ದಾರೆ ಭಾಷ್ಯಕಾರ ಸೂತ್ರ ಭಾಷ್ಯವನ್ನು ಶಂ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದಿರತಕ್ಕಂಥ ಭ ಶಂಕರ ಹೇಳ್ತಾರೆ ಇಲ್ಲಿ ಶ್ರೀ ಶ್ರೀ ಸಚ್ಚನಂದ ಸರಸ್ವತಿ ಸ್ವಾಮೀಜಿಗಳು ಇದು ಬ್ರಹ್ಮತತ್ವದ ಬಗ್ಗೆ ಬಹಳ ಚೆನ್ನಾಗಿರತಕ್ಕಂಥ ನಿರೂಪಣೆ ಪರಿಭಾಷಿಕ ಇದು ವಿವರಣೆ ಬ್ರಹ್ಮ ಎನ್ನತಕ್ಕಂಥ ಶಬ್ದ ಈ ವಿಶುದ್ಧ ವೇದಾಂತದಲ್ಲಿ ಹೇಗೆ ಯಾವ ಅರ್ಥದಲ್ಲಿ ಪ್ರಯೋಗವಾಗಿದೆ ಎಂಬಂತಹದ್ದು ಬ್ರಹ್ಮ ಅಂದರೆ ಇದು ಆತ್ಮ ಬ್ರಹ್ಮ ಅಂತ ಹೇಳಿದರೆ ಇನ್ನು ನಾಳೆ ದಿವಸ ನಾವು ಅವಿದ್ಯಾ ಅವಿದ್ಯೆ ಏನು ಅದರ ಬಗ್ಗೆ ಅದರ ಪರಿಭಾಷೆ ಏನು ವಿಶುದ್ಧ ವೇದಾಂತದಲ್ಲಿ ಎನ್ನುವುದನ್ನು ನಾಳೆ ದಿವಸ ನೋಡೋಣ ಹರಿ ಶ್ರೀ ಸಚ್ಚಿದಾನಂದಾರ್ಪಿತಮಸ್ತು ಓಂ ತತ್ಸತ್